ಓರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೆಯದಾದ ವಿದ್ಯೇಶ್ವರ ಸಂಹಿತೆ ಎರಡನೆಯದು ರುದ್ರ ಸಂಹಿತೆ ಈ ರುದ್ರಸಮಿತಿಯಲ್ಲಿ ಸೃಷ್ಟಿಖಂಡ ಮೊದಲನೆಯದು ಸೃಷ್ಟಿಖಂಡದ ಏಳನೇ ಅಧ್ಯಾಯವನ್ನು ಈಗ ನೋಡೋಣ ಈಗಾಗಲೇ ಆರನೇ ಅಧ್ಯಾಯದಲ್ಲಿ ಪರಮಾತ್ಮನ ಇಚ್ಛೆಯಂತೆ ವಿಷ್ಣುವು ವಿಷ್ಣುವಿನ ಉತ್ಪತ್ತಿಯಾಗಿದೆ ವಿಷ್ಣುವು ಮಲಗಿದ್ದಾನೆ ಯಾವುದರಲ್ಲಿ ಮಹಾಪ್ರಳಯ ಜಲದಲ್ಲಿ ಅಂದರೆ ಪ್ರಳಯ ಜಲ ಅಂತೇಳಿಯೂ ಅಲ್ಲ ಇದು ಈಗ ಸೃಷ್ಟಿಯಾದಂತಹ ಜಲ ವಿಷ್ಣುವಿನ ತಪಸ್ಸಿನಿಂದ ವಿಷ್ಣುವಿನ ಶರೀರದಿಂದ ಧಾರಾಕಾರವಾಗಿ ಜಲ ಸುರಿದು ಶಿವನ ಇಚ್ಛೆಯಂತೆ ಆ ಪರಮಾತ್ಮನ ಇಚ್ಛೆಯಂತೆ ಅಲ್ಲಿ ದೊಡ್ಡ ನೀರಿನ ಒಂದು ಸಾಗರ ಉತ್ಪತ್ತಿ ಆಗ್ತದೆ ನೀರು ಸಂಪೂರ್ಣವಾಗಿ ಏನು ಅವ್ಯಕ್ತವಾಗಿತ್ತೋ ಅಲ್ಲಿ ಆ ಜಾಗಲ ತುಂಬಿಕೊಳ್ಳುತ್ತದೆ ನೀರಿನಿಂದ ಆಮೇಲೆ ಅದರ ಮೇಲೆ ಆ ಪರಮಾತ್ಮನ ಇಚ್ಛೆಯಂತೆ ಇವನು ನಾರಾಯಣನು ಅಲ್ಲಿ ಶಯನ ವಿಷ್ಣು ಅಥವಾ ನಾರಾಯಣ ಅಲ್ಲೇ ಮಲಗಿರ್ತಾನೆ ತದನಂತರ ಏನಾಗ್ತದೆ ಇದರಲ್ಲಿ ಬರ್ತದೆ ಶ್ರೀ ಓನ್ನಮ ಶಿವಾ ಅಥಿವಮಾಪುರ ರುದ್ರ ಸಂಹಿತಿಖಂಡೇ ಅಧ್ಯಾಯ ಬ್ರಹ್ಮೋವಾ ಸುಪ್ತೇ ನಾರಾಯಣೇ ದೇವ ಪಂಕಜ ಮುಮ ಆವಿರ್ಬೂವ ಸಹಸ ಬೃಹ್ವೈ ಶಂಕರೇಚ್ಛೆಯ ಆ ಶಂಕರನ ಇಚ್ಛೆಯಿಂದ ಆ ಭಗವಂತನ ಆ ಪರಮಾತ್ಮನ ಇಚ್ಛೆಯಂತೆ ಆ ನಾರಾಯಣನು ಮಲಗಿಬಿಟ್ಟ ಮೇಲೆ ಸುಪ್ತಿ ನಾರಾಯಣೀ ದೇವಿ ದೇವನಾದ ನಾರಾಯಣನು ಮಲಗಿಬಿಟ್ಟ ಮೇಲೆ ನಾಭೌ ಪಂಕಜಂ ಉತ್ತಮ ಆ ನಾರಾಯಣನ ಇದ್ದಕ್ಕಿದ್ದಂತೆಯೇ ಆವಿರ್ಬಹ ಸಹಸ ಸಾಹಸ ಇದ್ದಕ್ಕಿದ್ದಂತೆ ಒಮ್ಮೆಲೆ ಒಮ್ಮೊಮ್ಮೆಲೆ ಒಮ್ಮೊಂಬೆ ಒಮ್ಮಿಂದೊಮ್ಮೆಲೆ ಬೃಹತ್ ವೈ ಶಂಕರೇಚ್ಛಯ ಬೃಹತ್ ಪಂಕಜಂ ಉತ್ತಮ ನಾರಾಯಣೇ ದೇವೇ ಸುಪ್ತೇ ನಾಭೌ ತಸ್ಯ ನಾಭವು ಅವನ ನಾಭಿಯ ದೆಸೆಯಿಂದ ನಾಭಿಯಲ್ಲಿ ಬಹುದೊಡ್ಡದಾದಂತಹ ಮತ್ತು ಶ್ರೇಷ್ಠವಾದಂತಹ ಬೃಹತ್ ಉತ್ತಮಂಚ ಪಂಕಜಂ ಆವಿರ್ಬೂ ಕಮಲವೊಂದು ಹೊರ ಹೊರಟಿತು ಹೀಗೆ ಆ ನಾರಾಯಣನ ಮಲಗಿ ಮಲಗಿದ ನಂತರ ಶಿವನ ಇಚ್ಛೆಯಿಂದ ಇದ್ದಕ್ಕಿದ್ದ ಹಾಗೆ ಆ ನಾರಾಯಣನ ಹೊಕ್ಕುಳದಿಂದ ನಾಭಿಯಿಂದ ಬಹುದೊಡ್ಡದಾದ ಮತ್ತು ಶ್ರೇಷ್ಠವಾದ ಕಮಲವೊಂದು ಹೊರ ಅನಂತ ಎಷ್ಟಿಕಾಯುಕ್ತಂ ಕರ್ಣಿಕಾರ ಸಮ್ರಭಂ ಅನಂತ ಯೋಜನಾ ಅನಂತೋಚ್ರಾಯ ಅನಂತೋಚ್ಛ್ರಾಯ ಸಂಯುತ ಸುಪ್ತಿ ನಾರಾಯಣ ದೇವಿ ಅಂತೇಳಿದರೆ ಸತಿ ಸಪ್ತಮಿ ಪ್ರಯೋಗ ಅದು ಹಾಗಿರಲಾಗಿ ಎನ್ನತಕ್ಕಂಥದ್ದು ಸಪ್ತಮಿ ಪ್ರಯೋಗ ಅಲ್ಲಿ ಸಪ್ತಮಿ ವಿಭಕ್ತಿ ಇದ್ದರೂ ಅದು ಸಪ್ತಮಿ ಅರ್ಥ ಅಲ್ಲ ಅದರಲ್ಲಿ ನಾರಾಯಣನಲ್ಲಿ ಅಂತೇಳಿ ಅರ್ಥ ಅಲ್ಲ ಯಾಕಂದರೆ ಒಂದೇ ಶಬ್ದಕ್ಕೆ ಸಪ್ತಮಿ ಪ್ರಯೋಗ ಅಲ್ಲ ಅಲ್ಲಿ ನಾರಾಯಣೇ ಸುಪ್ತೇ ಸತಿ ಅಂದರೆ ಕರ್ತೃಪದ ಕ್ರಿಯಾಪದ ಇದಕ್ಕೆ ಎರಡಕ್ಕೂ ಸಪ್ತಮಿ ವಿಭಕ್ತಿ ಬಂದಾಗ ಇಲ್ಲಿದ್ದರೆ ಕ್ರಿಯಾಪದಕ್ಕೆ ವಿಭಕ್ತಿ ಇಲ್ಲ ಅಲ್ಲ ನಾಮಪದಕ್ಕೆ ಮಾತ್ರ ಮತ್ತು ವಿಶೇಷಣಗಳಿಗೆ ಮಾತ್ರ ಕ್ರಿಯಾಪದಕ್ಕೆ ಬಂದಾಗ ಅದು ಸತಿ ಸಪ್ತಮಿ ಪ್ರಯೋಗ ಅಂತ ಹೇಳ್ತಾರೆ ಇರಲಾಗಿ ಹಾಗೆ ಮಾಡಲಾಗಿ ಯಾವುದೇ ಒಂದು ಕ್ರಿಯೆ ಹಾಗೆ ಮಾಡಲಾಗಿ ಅಂತೇಳಿ ಹ್ಞೂ ಈಗ ಸುಪ್ತೇ ಸತಿ ಅಂದರೆ ಮಲಗಿರಲಾಗಿ ಹ್ಮ್ ಹಾಗೆ ಈಗ ಮುಂದೆ ಅನಂತ ಎಷ್ಟಿಕಾಯುಕ್ತಂ ಕರ್ಣಿಕಾರ ಸಮಪ್ರಭಂ ಅಂದರೆ ಅದಕ್ಕೆ ನಾನಾ ಹೆಸರುಗಳು ಅನಂತವಾದ ಎಷ್ಟಿಕಾ ಹೆಸರುಗಳಿದ್ದವು ಲೆಕ್ಕವಿಲ್ಲದಷ್ಟು ಅನಂತ ಅಂತ್ಯವಿಲ್ಲದಷ್ಟು ಕರ್ಣಿಕಾರ ಸಮಪ್ರಭಂ ಅದರ ಬಣ್ಣವು ಬೆಟ್ಟದಾವರೆ ಪುಷ್ಪದ ಹಾಗೆ ಇತ್ತು ಕರ್ಣಿಕಾರ ಪುಷ್ಪ ಬೆಟ್ಟದಾವರೆ ಪುಷ್ಪದ ಹಾಗೆ ಇತ್ತು ಸಮಪ್ರಭಂ ಅಂದರೆ ಪ್ರಭೆ ಪ್ರಕಾಶ ಬಣ್ಣ ಅನಂತ ಯೋಜನಾಯಾಮಂ ಅದು ಅನೇಕ ಯೋಜನೆಗಳಷ್ಟು ಅಗಲವಾಗಿತ್ತು ಅಲ್ಲದೆ ಅನೇಕ ಯೋಜನ ಯೋಜನೆಗಳಷ್ಟು ಎತ್ತರವು ಆಗಿತ್ತು ಅನಂತ ಯೋಜನಾ ಆಯಾಮ ಅಂದರೆ ಅಗಲ ಅನಂತೋಚ್ಛಾಯ ಸಂಯುತ ಉಚ್ಛಾಯ ಅಂದರೆ ಎತ್ತರಕ್ಕೆ ಮೇಲಕ್ಕೆ ಉತ್ ಅಂದರೆ ಮೇಲಕ್ಕೆ ಅನೇಕ ಯೋಜನೆಗಳಷ್ಟು ಅಗಲವೂ ಎತ್ತರವೂ ಇತ್ತು ಅದರ ಪ್ರಭೆ ಕೋಟಿ ಸೂರ್ಯರಿಗೆ ಸಹ ಸಮನ ಆಗಿತ್ತು ಅಂಥೇಳಿ ಬರ್ತದೆ ಅನಂತೋಚ್ಛಾಯ ಸಂಯುತ ಕೋಟಿ ಸೂರ್ಯ ಪ್ರತೀಕಾಶಂ ಸುಂದರಂ ತತ್ವಸಂಯುತಂ अत्यद्भुत महारम्य दर्शनीयन कोटिसूर्य के समन प्रभे प्रतीकाशम कॉटि सूर्य प्रतीकाशम काश अंदर दीप्ति काश दीप्पू आकाश अंदर ने हाँ प्रभे बेकु अदरद ಕೋಟಿ ಸೂರ್ಯರಿಗೆ ಸಮನಾಗಿತ್ತು ಸುಂದರಂ ತತ್ವಸಂಯುತು ಅತಿ ಸುಂದರವಾಗಿಯೂ ಆಮೇಲೆ ಅತ್ಯದ್ಭುತ ಮಹಾರಮ್ಯಂ ದರ್ಶನೀಯಂ ಅನುತ್ತಮಂ ಅತ್ಯದ್ಭುತವು ಮಹಾದ್ಭುತವು ಮಹಾರಮಣೀಯವು ಅತ್ಯಂತ ರಮಣೀಯವು ಮಹಾರಮ್ಯಂ ದರ್ಶನೀಯಂ ಅನುತ್ತಮಂ ಪುನಃ ಪುನಃ ನೋಡಬೇಕೆನ್ನುವಂತಹ ಎಂದು ಅನಿಸುವಂತೆಯೂ ದರ್ಶನೀಯಂ ಪಠನೀಯಂ ಓದಬೇಕು ಅಂಥೇಳಿ ಹ್ಞೂ ಹಾಗೆ ದರ್ಶನೀಯಂ ಅಂದರೆ ನೋಡಬೇಕು ಅಂತೇಳಿ ಎನಿಸುವಂತೆ ಅತ್ಯುತ್ತಮವಾಗಿ ಶೋಭಿಸ್ತಾ ಇತ್ತು ಸುಂದರ ತತ್ವಸಂಯುತ ಒಂದು ಸುಂದರವಾದ ತತ್ವದಿಂದ ಕೂಡಿ ಇತ್ತು ಅದು ಕೃತ್ವ ಯತ್ನಂ ಪೂರ್ವವತ್ಸ ಶಂಕರಃ ಪರಮೇಶ್ವರ ದಕ್ಷಿಣಾಂಗಾನ್ ನಿಜಾನ್ ಮಾಂಬೈ ಸಾಂಬುರಜೀ ಜಗಜ್ಜನನಿಯೊಡನೆ ಕೂಡಿರತಕ್ಕಂತಹ ಪರಮಪುರುಷನಾದ ಆ ಶಂಕರನು ಸಾಂಬ ಅಂಬಾ ಸಹಿತನಾದಂಥ ಶಂಕರ ಮೊದಲನ ಹಾಗೆ ಆ ಶಂಕರನು ಜಗಜ್ಜನನಿಯೊಡನೆ ಕೂಡಿದಂತಹ ಪರಮಪುರುಷನಾದ ಶಂಕರನು ಸಾಂಬ ಅಂಬಾ ಸಹಿತನಾದಂತಹ ಶಂಭು ಕೃತ್ವ ಆ ಯತ್ನಂ ಪೂರ್ವವತ್ತು ಹಿಂದಿನ ಹಾಗೆ ಪೂರ್ವದ ಹಾಗೆ ಮೊದಲಿನ ಹಾಗೆ ನಿಜಾತ್ ಮಾಮ್ ವೈ ಶಂಭು ಅಜೀಜನಾತ್ ತನ್ನ ಶರೀರದ ಬಲಭಾಗದಿಂದ ಮಾಂ ನನ್ನನ್ನು ಸೃಷ್ಟಿಸಿದನು ಹ್ಞೂ ಹಾಗೆ ಶರೀರದ ಬಲಭಾಗದಿಂದ ಹಿಂದೆ ಅದೇ ಶಿವ ಶಕ್ತಿಯರು ಕೂಡಿಕೊಂಡು ವಿಷ್ಣುವನ್ನು ಸೃಷ್ಟಿಸಿದರು ಈಗ ಶಿವನು ತನ್ನ ಬಲಭಾಗದಿಂದ ಬ್ರಹ್ಮನನ್ನು ಸೃಷ್ಟಿಸಿದ ಶರೀರದ ಬಲಭಾಗದಿಂದ ಹಿಂದೆ ವಿಷ್ಣು ಆ ಶಿವನ ಎಡಭಾಗದಿಂದ ಸೃಷ್ಟಿಯಾದ್ದು ಬ್ರಹ್ಮ ಈಗ ಬಲಭಾಗದಿಂದ ಸೃಷ್ಟಿಯಾದ ಪರಮೇಶ್ವರನ ಬಲಭಾಗದಿಂದ ಸ ಮಾಯಾಮೋಹಿತ ಮಾಂ ಮಹೇಶೋ ಧೃತ ಮುನೇ ತನ್ನಾಭಿಪಂಕಾದಿರ್ಭಾವಯ ಮಾಸ ಲೀಲಯ ಮುನೇ ಹೇ ಮುನೀಂದ್ರನೇ ಕೇಳು ಆ ಮಹೇಶ್ವರನು ನನ್ನನ್ನು ಮಾಯೆಯಿಂದ ಮೋಹಿತನನ್ನಾಗಿ ಮಾಡಿ ಮಾಂ ಮಹೇಶ ಮಾಯಾ ಮಾ ಸಹ ಮಾಯಾಮೋಹಿತಂಕೃತ್ವ ಉಡನೇ ಲೀಲಾಮಾತ್ರದಿಂದ ಲೀಲೆಯ ತನ್ನಾಭಿಪಂಕಾದ ಆವಿರ್ಭಾವಯ ಆ ಮಾಸ ಆ ವಿಷ್ಣುವಿನ ನಾಭಿಕಮನದಿಂದ ಹೊರಗೆ ಬರುವಂತೆ ಮಾಡಿದ ನೋಡಿ ಮಾಯಾಮೋಹಿತನಾಗಿ ವಿಷ್ಣುವಿನ ನಾಭಿಕಮನದಿಂದ ಹೊರ ಹೊರವಾಗಿ ಮಾಡಿದ ಅವನು ಬ್ರಹ್ಮ ಶಿವನ ಎಡಭಾಗದಿಂದ ಸೃಷ್ಟಿಯಾಯಿತು ಬ್ರಹ್ಮನದ್ದು ಕೂಡಲೇ ಅವನ ನಾಭಿಕಮಲದ ಬರುವಾಗೆ ಮಾಡಿದೆ ವಿಷ್ಣುವಿನ ಈ ರೀತಿಯಾಗಿಂ ಪದ್ಮಾತ್ ತೋ ಜಜ್ಞೆ ಪುತ್ರೋಹಂ ಹೇಮಗರ್ಭಕಃ ಚತುರ್ಮುಖೋ ರಕ್ತವರ್ಣಸ್ತ್ರಿಪುಂಡ್ರಾಂಕಿತಮಸ್ತಕ ಈ ರೀತಿಯಾಗಿ ನಾನು ಹುಟ್ಟುವಾಗಲೇ ಪದ್ಮಾತ್ ತತಃ ಜಜ್ಞೆ ಪದ್ಮದಿಂದ ಕಮಲದಿಂದ ಈಚೆ ಬಂದೆ ಹುಟ್ಟಿದೆ ಪುತ್ರೋಹಂ ಹೇಮಗರ್ಭಕಃ ಹಿರಣ್ಯಗರ್ಭನು ಅಂತೇಳಿ ಎನಿಸ್ಕೊಂಡೆ ಆಮೇಲೆ ಚತುರ್ಮುಖ ನಾಲ್ಕು ಮುಖಗಳುಳ್ಳವನು ರಕ್ತವರ್ಣ ಕೆಂಪು ಬಣ್ಣದವನು ತ್ರಿಪುಂಡ್ರಾಂಕಿತ ಮಸ್ತಕ ಮೂರು ಪಟ್ಟು ವಿಭೂತಿಯಿಂದ ಭೂಷಿತವಾದಲ್ಲ ಲಾಟ ಪ್ರದೇಶವುಳ್ಳವನು ಮಸ್ತಕ ಆಗಿ ಆ ಶಿವನ ಪುತ್ರನಾದಂತಹ ನಾನು ಪುತ್ರ ಅಹಂ ಕಮಲದಿಂದ ಈಚೆಗೆ ಬಂದೆ ತನ್ ಮಾಯಾಮೋಹಿತಶ್ಚಾಹಂ ನಾ ವಿಧ ಕಮಲಂ ವಿನಾ ಅವಿಧಂ ನವಿಧ ಸ್ವದೇಹಜನಕ ಪಿತರಂ ಜ್ಞಾನದುರ್ಬಲ ಓ ವತ್ಸನೆ ಮಗನೆ ನಾನು ತಾತ ಅಂತ ಹೇಳಿದ್ರೆ ಅಪ್ಪ ಅನ್ನೋ ಅರ್ಥವೂ ಇದೆ ಮಗನೇನು ಅರ್ಥವೂ ಇದೆ ನಾನು ಆತನ ಮಾಯೆಯನ್ನು ಮೋಹಿತನಾಗಿ ತನ್ನ ಮಾಯಾ ಮೋಹಿತಶ್ಚ ಅಹಂ ಕಮಲಂ ವಿರೇನನ್ನು ನವಿಧ ಯಾವುದರಿಂದ ಕಮಲವನ್ನು ನನ್ನೀ ದೇಹಕ್ಕೆ ಸ್ವದೇಹ ಜನಕಂ ಹ್ಞೂ ಪಿತರಂ ನ ಅವಿದಂ ಜ್ಞಾನ ದುರ್ಬಲ ಜ್ಞಾನವಿಲ್ಲದೆ ಜ್ಞಾನ ದೌರ್ಬಲ್ಯದಿಂದಾಗಿ ಕಮಲವನ್ನು ಹೊರತು ನನ್ನೀ ದೇಹಕ್ಕೆ ಕಾರಣಭೂತವಾದ ಆ ಜನಕನನ್ನು ಯಾರೆಂದು ನಾನು ತಿಳಿಯಲಿಲ್ಲ ತಿಳಿಲಿಕ್ಕೆ ನನ್ನಿಂದ ನ ಅವಿದಂ ಕಮಲವೇ ನನ್ನ ತಂದೆ ಅಂತೇಳಿ ಅಂದ್ಕೊಂಡೆ ಅಂತೇಳಿ ಕೋಹಂ ವ ಕೂತ ಆಯ ಕಾರ್ಯಂತ್ ಕೋಹನ್ನ ಕನವ ನಿರ್ಮತುನಾ ಕೋಹಂ ಕ ಅಹಂ ನಾನು ಯಾರು ಅಹಂ ಕಥವಾ ಕೂತ ಆಯತ ಎಲ್ಲಿಂದೇ ಕೂತ ಆಯ್ತ ಕಂ ಕಾರ್ಯ ನನ್ನ ಕೆಲಸ ಏನು ಮದೀಯಕ್ಯ ಮದೀಯಕೆಲ ಆಧಾರೋ ಅಂದರೆ ಆಧಾರೋ ಏನು ಕಂ ಕಸ ಪುತ್ರ ಅಹ್ ಉತ್ಪನ್ನ ಕೇನೇ ಇವ ನಿರ್ಮಿ ಅಧುನಾ ನಾನು ಯಾರಿಗೆ ಮಗನಾಗಿ ಹುಟ್ಟಿದೆ ಕಸ ಪುತ್ರ ಅಹ್ ಉತ್ಪನ್ನ ಅಹಂ ಕಸ ಪುತ್ರ ಉತ್ಪನ್ನ ಯಾರಿಗೆ ಮಗನಾಗಿ ಉತ್ಪನ್ನನಾದೆ ಹುಟ್ಟಿದೆ ಕೇನೇ ನಿರ್ಮಿ ಅಧುನಾ ಹಾಗೆಯೇ ನಾನೀಗ ಏತಕ್ಕೋಸ್ಕರ ನಿರ್ಮಿಸಲ್ಪಟ್ಟೆ ಈಗ ಕೇನ ಯಾವುದಕ್ಕಾಗಿ ಯಾರಿಂದ ನಿರ್ಮಿಸಲ್ಪಟ್ಟೆ ಯಾರಿಗೆ ಮಗನಾಗಿ ಹುಟ್ಟಿದೆ ಯಾರಿಗೆ ಮಗನಾಗಿ ನಾನು ಹುಟ್ಟಿದೆ ಯಾರಿಂದ ಹುಟ್ಟಿದೆ ಸಂಶಯ ಮಾಪಂ ಬುದ್ಧಿರ್ ಮಾಂ ಸಮತ ಮೋಹಯ ಮೋಹ ಮಾ ಕೆಮ್ಮಂ ಮೋಹ್ ಆಯಾಮಿ ತಜ್ಞಾನಮಕರಂ ಖಲೂ ಈ ರೀತಿ ಸಂಶಯದಿಂದ ತೊಳಲ್ತಾ ಇರತಕ್ಕಂಥ ನನಗೆ ಇದ್ದಕ್ಕಿದ್ದ ಹಾಗೆ ಬುದ್ಧಿ ಹೀಗೆ ಬುದ್ಧಿ ಉಂಟಾಯಿತು ಇದು ಸಂಶಯ ಆಪನ್ನಂ ಬುದ್ಧಿ ಮಾಂ ಸಮತ ಉಂಟಾಯಿತು ನನಗೇಕೆ ಈ ರೀತಿ ಮಂಕು ಕವಿಯಿತು ಕಮರ್ಥಂ ಮೋಹಂ ಆಯಾಮಿ ಆದ್ದರಿಂದ ಜ್ಞಾನವನ್ನು ಸಂಪಾದಿಸಿದ ಒಳ್ಳೆಯದಲ್ವೇ ಜ್ಞಾನ ಕಡಿಮೆ ನನಗೆ ಈ ರೀತಿ ಅಜ್ಞಾನ ಉಂಟಾದ್ದು ಮಂಕು ಮಾಯೆ ಹಾಗಾಗಿ ತತ್ ಸುಕರಂ ಖಲೋ ಹಾಗಾಗಿ ನಾನು ಅದರ ತಿಳುವಳಿಕೆಯನ್ನು ಉಂಟು ನಾನು ಪಡ್ಕೊಳ್ಬೇಕು ಅಂತೇಳಿ ಆಯಿತು ಎತ್ತ ಕಮಲಪುಷ್ಪಸ ಪತ್ರಾರೋಹಸ್ಥಲ ಹೃದ ಹ್ಯದ ಹಿ ಅಧಃ ಹ್ಯದ ಮತ್ಕರ್ತಾ ಚೈ ತತ್ರ ಭವಿಷ್ಯತಿನ ನ ಈ ತಾವರೆ ಹೂವಿನ ಕೆಳಗಡೆ ಎ ಕಮಲಪುಷ್ಪ ಪತ್ರಾರೋಹಸ್ಥಲಂ ಹಿ ಅಧ ಕೆಳ ಅಂದರೆ ಎಲೆಗಳು ಬೆಳೆದಿರ್ತಕ್ಕಂಥ ಪತ್ರಾರೋಹ ಎಲೆಗಳು ಬೆಳೆದಿರುವಂಥ ಸ್ಥಳದಲ್ಲಿ ಹೂವಿನಿಂದ ಕೆಳಗಡೆ ಎಲೆಗಳಿರ್ತಾವಲ್ಲ ಅಲ್ಲಿ ಮತ್ಕರ್ತಾಚ ಸವೈ ತತ್ರ ಭವಿಷ್ಯತ್ತಿನ ಸಂಶಯ ನನ್ನ ಜನಕನೂ ಇದ್ದೇ ಇರಬೇಕು ಸಂಶಯ ಇಲ್ಲ ಯಾಕಂದರೆ ನಾನು ತಾವರಿಂದ ಹುಟ್ಟಿದ ಕಾರಣ ಅದರ ಕೆಳಗಡೆ ಇರಬೇಕು ಸಂಶಯ ಇಲ್ಲ ಅಂಥೇಳಿ ಬ್ರಹ್ಮ ಅಂದುಕೊಳ್ತಾನೆ ಈಗ ಬ್ರಹ್ಮ ಇದನ್ನು ಹೇಳೋದು ನಾರದನಿಗೆ ನಾನು ಹೀಗೆ ಅಂದುಕೊಂಡೆ ಅಂಥೇಳಿ ಇತಿ ಬುದ್ಧಿಂ ಸಮಾಸ್ಥಾಯ ಕಮಲಾದವರೋಹಯಂ ನಾಲೆ ನಾಲೇ ಗತಸ್ತ ವರ್ಷಾಣಾಂ ಶತಕಂ ಮುನೇ ಓ ನಾರದನೇ ನಾರದ ಮುನಿಯೇ ಹೀಗೆ ಬುದ್ಧಿ ಉಂಟಾದ ಮೇಲೆ ಇತಿ ಬುದ್ಧಿಂ ಸಮಾಸ್ಥಾಯ ಅವರೋಹಯಂ ಕಮಲದಿಂದ ಕೆಳಗಿಲ್ಲಿದೆ ನೂರು ವರ್ಷಗಳವರೆಗೂ ಅದರ ಪ್ರತಿಯೊಂದು ನಾಳದಲ್ಲಿಯೂ ಸುತ್ತಾಡಿದೆ ನಾಲೆ ನಾಲೆ ಪ್ರತಿ ನಾಳದಲ್ಲಿ ಅಂತೇಳಿ ಗತಃ ತತ್ರ ವರ್ಷಾಣ ಶತಕ ಅಂದರೆ ಈ ನೂರು ವರ್ಷ ಅಲ್ಲ ಅದು ದಿವ್ಯ ವರ್ಷ ನೂರು ದಿವ್ಯ ವರ್ಷಗಳು ದೇವತೆಗಳ ವರ್ಷ ನೂರು ವರ್ಷ ಅಂಥೇಳಿದರೆ ನಮಗೆ ದೇವತೆಗಳು ಒಂದು ವರ್ಷ ಅಂದರೆ ನಮಗೆ ಮುನ್ನೂರ ವರ್ಷ ಗುಣಿಸು ನೂರು ಮುನ್ನೂರ ಅರವತ್ತು ಅಂದರೆ ಮೂರು ಸಾವಿರದ ಆರುನೂರಾಯಿತು ಆಮೇಲೆ ಮೂವತ್ತಾರು ಸಾವಿರ ಅಷ್ಟು ವರ್ಷ ಹುಡುಕಾಡಿದಂತೆ ಬೇರೆ ಬೇರೆ ನಾಳಗಳಲ್ಲಿ ಕೆಳಗಡೆ ಹೋಗಿ ನಾಳದಲ್ಲಿ ಹೋಗಿ ನ ಲಬ್ಧಂತು ಮಯಾ ತತ್ರ ಕಮಲಸ್ಥಾನ ಮುಕ್ತಮಂ ಸಂಶಯಂಚ ಪುನಃ ಪ್ರಾಪ್ತಃ ಕಮಲೇ ಗಂತು ಮುತ್ಸುಕಃ ಆದರೆ ಏನು ಕಮಲದ ಬುಡವನ್ನು ಕಂಡುಹಿಡಲಿಕ್ಕಾಗಲಿಲ್ಲ ಪುನಃ ನನ್ನನ್ನು ಸಂಶಯ ಆವರಿಸಿತು ನ ತತ್ರ ಕಮಲಸ್ಥಾನ ಮುಕ್ತಂ ಕಮಲದ ಮೂಲ ಸ್ಥಾನ ಸಿಗಲಿಲ್ಲ ಸಂಶಯಂಚ ಪುನಃ ಪ್ರಾಪ್ತಃ ಕಮಲೇ ಗಂತುಂ ಉತ್ಸುಕಃ ಆಮೇಲೆ ಕಮಲದ ಮೇಲಿನ ಕೊನೆಯನ್ನು ಕಾಣಬೇಕು ಅಂತೇಳಿ ಇಚ್ಛೆ ಉಂಟಾಯಿತು ಬುಡ ಸಿಗಲಿಲ್ಲ ಈಗಿನೀಗ ಕಮಲದ ಮೇಲೆ ತುದಿ ಕಾಣಬೇಕು ಅಂತೇಳಿ ಇಚ್ಛೆ ಆರು ರೋಹ ಅಥ ನಾಲ ಮಾರ್ಗೇಣ ವೈಮುನಿ ಕುಡ್ಮಲಂ ಓ ಮಹರ್ಷಿಯೇ ಮುನಿಯೇ ಬಳಿಕ ಕಮಲದ ನಂಟಿನ ಮಾರ್ಗವಾಗಿ ಮೇಲೆ ಇರತೊಡಗಿದೆ ಮಾಯಾಮೋಹಿತ ಅಂತ ನಾನು ಆ ಕಮಲದ ಮುಗ್ಗನ್ನೂ ಕೂಡ ತುದಿಯನ್ನು ಕೂಡ ಆರುರೋಹ ಆರೋಹಿಸಿದೆ ಅಥ ಬಳಿಕ ಕಮಲಂ ಕಮಲವನ್ನು ನಾಳಮಾರ್ಗೇಣ ಅದರ ನಾಳದ ನಾಳದ ಮೂಲಕ ಕಮಲ ನಾಳದ ಮೂಲಕ ಕುಡ್ ಕಮಲದ ಮುಗ್ಗನ್ನು ಬಳಿಕ ಲಬ್ಧವಾನ್ ನ ವಿಮೋಹಿತ ಲಬ್ಧವಾನ್ ನ ವಿಮೋಹಿತ ಅಂದರೆ ಮೋಹ ವಶನಾಗಿ ನಾನು ಅದನ್ನು ಪಡೀಲಿಲ್ಲ ಕಮಲದ ಮುಗ್ಗನ್ನು ಅಂದರೆ ತುದಿಯನ್ನು ಮೇಲಿನ ತುದಿಯನ್ನು ಪಡೆಯಲಿಲ್ಲ ಬುಡ ಸಿಗಲಿಲ್ಲ ಮೇಲೂ ಸಿಗಲಿಲ್ಲ ಇನ್ನು ಮುಂದಿನ ಭಾಗವನ್ನು ಮುಂದೆ ನೋಡೋಣ ಹರೇ ರಾಮ ತತ್ಸತ್ ಶಿವಾರ್ಪಣಮಸ್ತ